ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಈಗಾಗಲೇ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ನೋಡಿದ್ದೇವೆ ಅದರ ನಂತರದ್ದು ರುದ್ರ ಸಂಹಿತೆ ವಿದ್ಯೇಶ್ವರ ಸಂಹಿತೆಯಲ್ಲಿ ಸಾಧ್ಯ ಸಾಧನ ಖಂಡ ವಿಸ್ತರಿಸಲ್ಪಟ್ಟಿದೆ ಸಾಧಿಸಲ್ಪಡಬೇಕಾದ್ಯಾವ್ದು ಅದು ಸಾಧ್ಯ ಸಾಧನ ಅಂದರೆ ಅದಕ್ಕೆ ಮಾರ್ಗ ಆ ಸಾಧಿಸುವ ಮಾರ್ಗ ಯಾವುದು ಅದನ್ನು ಇಲ್ಲಿ ಎರಡನೇದು ಈಗ ರುದ್ರ ಸಂಹಿತೆ ಇದರಲ್ಲಿ ಸೃಷ್ಟಿ ಖಂಡ ರುದ್ರ ಸಂಹಿತೆಯಲ್ಲಿ ಯಾವ ರೀತಿ ಸೃಷ್ಟಿ ಆರಂಭದಿಂದ ಈಗ ಮೊದಲನೇ ಅಧ್ಯಾಯದಲ್ಲಿ ನಾವು ನಿರಾಕಾರ ಪರಮ ಪರಮಶಿವನಿಂದ ಹೇಗೆ ಈ ಸಾಕಾರ ಸ್ವರೂಪದ ಸೃಷ್ಟಿ ಯಾಕೆ ಆಯಿತು ಅದಕ್ಕೆ ಅದರಿಂದ ಅವನಿಗೇನು ಪ್ರಯೋಜನ ಈ ಸೃಷ್ಟಿ ಮಾಡೋದರಿಂದ ಅಂಥೇಳಿ ಸೂತ ಮುನಿಗಳು ಸೂತ ಮುನಿಗಳನ್ನು ಇವರು ಶೌಮ್ಯಕ್ಕಾದಿ ಮುನಿಗಳು ಮಹರ್ಷಿಗಳು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರವಾಗಿ ಇದೇ ರೀತಿಯ ಪ್ರಶ್ನೆಯನ್ನು ನಾರದರು ಬ್ರಹ್ಮ ಮಾನಸಪುತ್ರ ನಾರದರು ದೇವರ್ಷಿ ನಾರದರು ಹಿಂದೆ ತಮ್ಮ ತಂದೆಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಪ್ರಶ್ನೆ ಮಾಡಿದರು ಆವಾಗ ಚತುರ್ಮುಖ ಬ್ರಹ್ಮ ಏನು ಹೇಳಿದ ಹೇಳಿದರು ನಾರದರಿಗೆ ಅಂತ ಹೇಳಿ ವಿಚಾರ ಆ ಸಂವಾದ ರೂಪವಾದ ಒಂದು ಕಥೆ ಬ್ರಹ್ಮನು ತನ್ನ ಪುತ್ರನಾದ ಮಾನಸ ನಾರದನಿಗೆ ಹೇಳಿದಂಥ ಕಥೆಯನ್ನು ಅಂದರೆ ಇದೇ ರೀತಿಯ ಪ್ರಶ್ನೆಗೆ ಉತ್ತರವನ್ನು ಸಂವಾದ ರೂಪದ ಈ ಕಥೆಯನ್ನು ಈಗ ಹೇಳ್ತೇನೆ ಅಂತೇಳಿ ಸೂತಮನಿಗಳು ಹೇಳಿರ್ತಾರೆ ಹಾಗೆ ಎರಡನೇ ಅಧ್ಯಾಯದಲ್ಲಿ ಅದು ಒಂದನೇ ಅಧ್ಯಾಯದಾಯಿತು ಸೃಷ್ಟಿಖಂಡದ ರುದ್ರ ಸಮಿತಿಯ ಸೃಷ್ಟಿಖಂಡದ ಒಂದನೇ ಅಧ್ಯಾಯ ಆಯಿತು ಎರಡನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ಹಿಂದೆ ಶಿವನು ಕಾಮಧನ ಮಾಡಿದಂತಹ ಪ್ರದೇಶ ಹಿಮವತ್ ಪರ್ವತದ ತಪ್ಪಲಿನ ಒಂದು ಗಂಗಾ ನದಿಯು ಅತ್ಯಂತ ವೇಗವಾಗಿ ಹರಿಯುತ್ತಾ ಇದ್ದಂತಹ ಒಂದು ಪ್ರದೇಶದ ಸಮೀಪದಲ್ಲಿ ತೀರದಲ್ಲಿ ಇರತಕ್ಕಂಥ ಒಂದು ಗುಹೆ ಆ ಪ್ರದೇಶದಲ್ಲಿ ಶಿವನು ಮೊದಲು ತಪಸ್ ಮಾಡ್ತಾ ಮನ್ಮಥನ ಮನ್ಮಥನ ಅವನ ತಪಸ್ಸಿಗೆ ಭಂಗಪಡಿಸಿದಾಗ ಮನ್ಮಥನ ಸುಟ್ಟು ಬೂದಿ ಮಾಡಿದ್ದ ಶಿವ ಮೂರನೇ ಕಣ್ಣಂತಿ ಅಂತಹ ಪ್ರದೇಶದಲ್ಲೇ ಈಗ ನಾರದನು ತಪಸ್ಸಿಗೆ ತಪಸ್ಸು ಮಾಡಬೇಕು ಅಂತೇಳಿ ಬಯಸಿ ಕುಳಿತ ಅವನು ಧ್ಯಾನಮಗ್ನಾಗಿದ್ದಾನೆ ಸಮಾಧಿಸ್ತನಾಗಿದ್ದಾನೆ ಆವಾಗ ಅಲ್ಲಿಗೆ ದೇವ ರಾಜನಾದ ಇಂದ್ರ ಪುನಃ ಮನ್ಮಥನನ್ನು ಅಲ್ಲಿಗೆ ಕಳಿಸ್ತಾನೆ ತಪಸ್ಸನ್ನು ಭಂಗಪಡಿಸ್ಲಿಕ್ಕೆ ಯಾಕೆ ಇಂಥ ಅನೇಕ ಋಷಿ ಮುಂದಿನ ತಪಸ್ಸನ್ನು ಭಂಗಪಡಿಸಿದ ಇರ್ತಾನೆ ಇಂದ್ರ ಇಂದ್ರ ಅಂತ ಹೇಳಿದರೆ ಮನಸ್ಸಿನ ಅಧಿದೇವತೆ ಮನಸ್ಸನ್ನು ಚಂಚಲಗೊಳಿಸುವ ಚಂಚಲಗೊಳಿಸುವಂಥದ್ದು ಒಂದು ಪರೀಕ್ಷೆಯಲ್ಲಿ ಅದರಲ್ಲಿ ಪಾಸಾದರೆ ಮಾತ್ರ ಮುಂದಿನದ್ದು ತಪಸ್ಸಿನಲ್ಲಿ ಸಿದ್ಧಿ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾರೆ ಅಂತೇಳಿ ಇಂದ್ರ ತನ್ನ ಪಟ್ಟಕ್ಕೆ ಸಂಚಕಾರ ಬಡ ಬರ್ಬೋದಾ ಅಂಥೇಳಿ ಇವರು ಎಲ್ಲಾದರೂ ಸ್ವರ್ಗ ಪದವಿಯನ್ನು ಕೇಳಿದರೆ ಇಂದ್ರ ಪದವಿಯನ್ನು ಕೇಳಿದರೆ ತಪಸ್ಸಿನಲ್ಲಿ ದೇವರ ಹತ್ರ ತನ್ನ ಪದವಿ ಹೋಗ್ಬೋದು ಅಂಥೇಳಿ ಹೇಳುವ ಹೆದರಿಕೆಯಿಂದ ಅಂಥೇಳಿ ಹೇಳ್ತಾರೆ ಹಾಗೆ ಮನ್ಮತ್ರ ಕಳಿಸಿ ಆಗುವಾಗ ಅದು ಏನಾಗಿದೆ ಅಂಥೇಳಿದರೆ ಆ ಪ್ರದೇಶದಲ್ಲಿ ಮೊದಲೇ ಶಿವನು ಮನ್ಮಥರನ್ನು ದಹನ ದಹಿಸಿದಂತಹ ಪ್ರದೇಶ ಆದ ಕಾರಣ ಏನೂ ಪರಿಣಾಮ ಆಗಲಿಲ್ಲ ಯಾಕಂತೇಳಿದರೆ ಅವಾಗ ಈ ಪರಮ ಸದಾಶಿವನು ಈ ನಾರದನ ಏನು ಅಂತಕೊಳ್ತಾನೆ ಇಲ್ಲಿ ತನ್ನ ತಪಶಕ್ತಿಯಿಂದಲೇ ಮನ್ಮಥನನ್ನು ನಾನು ಸೋಲಿಸಿದೆ ಮನ್ಮಥ ವಸಂತ ನೋಡನೆ ಅಲ್ಲಿಗೆ ಬಂದಿರ್ತಾನೆ ತಪೋಭಂಗ ಮಾಡಲಿಕ್ಕೆ ನಾರದನ ತಪಸ್ಸನ್ನು ಆದರೆ ಅವರು ಸೋಲ್ತಾರೆ ಆದರೆ ನಿಜವಾಗಿ ಸೋತದ್ದು ನಾರದನ ಶಕ್ತಿಯಿಂದಲೋ ಅಥವಾ ಶಿವನ ಕೃಪೆಯಿಂದಲೋ ಅಂತೇಳಿ ತಿಳಿಯದೇ ನಾರದ ಅಹಂಕಾರ ಭರಿತನ ನಿಜವಾಗಿ ಅಲ್ಲಿ ಶಿವನದ್ದೇ ಒಂದು ಕೃಪೆ ಅದು ಈ ಪ್ರದೇಶ ಈಗ ಮನ್ಮಥನನ್ನು ದಹನ ಮಾಡಿದಂತಹ ಪ್ರದೇಶ ಎಲ್ಲಿಯವರೆಗೆ ಇದು ಲೋಕದಲ್ಲಿ ಕಾಣಿಸ್ತಾ ಇರ್ತದೋ ಅಂದರೆ ಇದು ಕೆಲವು ಕಾಲದಲ್ಲಿ ಇದು ಲೋಪವಾಗಿ ಹೋಗ್ಬೋದು ಈ ಜಾಗ ಎಷ್ಟೋ ವರ್ಷದ ನಂತರ ಕಾಣದೇ ಆಗ್ಬೋದು ಅಲ್ಲಿವರೆಗೆ ಕಾಣುವವರೆಗೆ ಇಲ್ಲಿ ಮನ್ಮಥನ ಬಾಣಗಳು ತಮ್ಮ ಪ್ರಭಾವವನ್ನು ಬೀರಲಾರವು ಅಂಥೇಳಿ ಅದು ಶಿವನ ಒಂದು ಶಾಪ ಅಥವಾ ಅನುಗ್ರಹ ಎರಡು ಹೌದು ಮನ್ಮಥ ಇಂದ್ರಾದಿಗಳಿಗೆ ಅದು ಶಾಪರೂಪ ಅಲ್ಲಿ ಯಾರು ತಪಸ್ಸು ಮಾಡಿದರೂ ಅವ್ರ ತಪಸ್ಸನ್ನು ಭಂಗ ಬೆಳೆಸಲಿಕ್ಕೆ ಮನ್ಮಥನ ಮೂಲಕ ತಪಸ್ಸು ಮಾಡುವ ಇದು ವರ ಅಲ್ಲಿ ತಮ್ಮ ತಪಸ್ಸು ಭಂಗ ಆಗುವುದಿಲ್ಲ ಅಂಥೇಳಿ ಹೀಗೆ ಇದರಿಂದಾಗಿ ನಾರದ ಮಹರ್ಷಿಯ ವಿಷಯದಲ್ಲಿ ಕೂಡ ಮನ್ಮಥನಾಟ ಸಾಗಲಿಲ್ಲ ವಿಫಲ ಮನೋರಥನಾಗಿ ಬಂದು ದಾರಿ ಹಿಡಿದು ಮನ್ಮಥ ಮತ್ತು ಮನಸನದ ವಸಂತ ಇವರೆಲ್ಲ ಹೊರಟು ಹೋಗ್ತಾರೆ ತಮ್ಮ ಲೋಕಕ್ಕೆ ಇಷ್ಟು ವಿಷಯಗಳನ್ನು ನಾವು ನೋಡಿದ್ದೆವು ಈಗ ವಿಸ್ಮೋಭೂತ್ ಸುರಾಧೀಶ ಪ್ರಶಶಂ ಸಾಥನಾರದಂ ತದ್ವೃತ್ತಾಂತಾನಿಜ್ಞೋಹಿ ಮೋಹಿತ ಶಿವಮಾಯೆಯೋ ಇಪ್ಪತ್ತ್ನಾಲ್ಕನೇ ಶ್ಲೋಕ ಎರಡನೇ ಅಧ್ಯಾಯದಲ್ಲಿ ರುದ್ರ ಸಮಿತಿಯಲ್ಲಿ ಸೃಷ್ಟಿಖಂಡ ಅದರಲ್ಲಿ ಎರಡನೇ ಅಧ್ಯಾಯ ಸುರಾಧೀಶ ದೇವತೆಗಳ ಅಧಿಪತಿಯಾದ ದೇವೇಂದ್ರನು ವಿಸ್ಮಿತ ಅಭೂತ ಆಶ್ಚರ್ಯಚಕಿತನಾದ ಪ್ರಶಂಸ ಅಥ ನಾರದಂ ಹಾಗೆಯೇ ನಾರದನನ್ನು ಪ್ರಶಂಸೆ ಮಾಡಿದ ಭಲೇ ಅಂತೇಳಿ ನಿನ್ನ ಶಕ್ತಿಗೆ ಮೆಚ್ಚಿದ್ದೇನೆ ಅಂತೇಳಿ ಹೊಗಳ್ತಾನೆ ಇಂದ್ರ ನಾರದನನ್ನು ಅಂದರೆ ಮನ್ಮಥನನ್ನೇ ಸೋಲಿಸಿಬಿಟ್ಟ ಚಿತ್ತ ಚಾಂಚಲ್ಯಕ್ಕೊಳಗಾಗಲಿಲ್ಲ ಇಂದ್ರಿಯ ನಿಗ್ರಹ ಮನೋ ಬಹಳ ಅಚಲವಾಗಿದೆ ಹ್ಞೂ ದೃಢವಾಗಿದೆ ನೇನದ್ದು ಅಂತೇಳಿ ಬಹಳ ಸಮರ್ಥನ ನೀನು ಅಂತೇಳಿ ನಾರದನ್ನು ಹೊಗಳ್ತಾನೆ ಇಂದ್ರ ತದ್ವೃತ್ತಾಂತ ಅನಭಿಜ್ಞ ಹಿ ಮೋಹಿತ ಶಿವಮಾಯ ಈ ಘಟನೆ ಹಿಂದಿನ ಘಟನೆ ಯಾವುದು ಶಿವನು ಶಿವ ಅಲ್ಲಿ ಯಾರಿಗೂ ಚಿತ್ತಚಾಂಚಲ್ಯ ಆಗಲಿಕ್ಕಿಲ್ಲ ಮನ್ಮಥನಿಂದ ಆ ಪ್ರದೇಶದಲ್ಲಿ ಅಂಥೇಳಿ ಶಿವ ಹಿಂದೆ ಕೊಟ್ಟಂತಹ ಯಾವ ವರ ಅಥವಾ ಶಾಪ ಯಾವುದಿದೆಯೋ ಅದರ ಬಗ್ಗೆ ಮರೆತು ಹೋಗಿಬಿಟ್ಟಿದೆ ಇಂದ್ರನಿಗೆ ಹಾಗಾಗಿ ಇದು ನಾರದನದ್ದೇ ಮಹಿಮೆ ಅಂಥೇಳಿ ಶಿವಮಾಯೆಯಿಂದ ಮೋಹಿತನಾದ ಇಂದ್ರ ಕೂಡ ನಾರದನನ್ನು ಹೊಗಳುತ್ತಾನೆ ದುರ್ಜ್ಞೇಯ ಶಾಂಭವೀ ಮಾಯಾ ಸರ್ವಾಮ ಪ್ರಾಣಿ ನಾಮಿಹ ಭಕ್ತ ವಿನ ಅರ್ಪಿತಾತ್ಮನ ತಯಾ ಯಾವ ಪ್ರಾಣಿಯು ಕೂಡ ಶಿವನ ಮಾಯನ್ನು ತಿಳಿಲಿಕ್ಕೆ ಬಹಳ ಕಷ್ಟ ಇದೆ ದುರ್ಜೇಯ ತಿಳಿಲಿಕ್ಕೆ ದುಸ್ ದುಸ್ಸಾಧ್ಯವ ತುಂಬ ಕಷ್ಟ ಹ್ಞೂ ಯಾರೂ ತಿಳಿಯಲಾರದು ಶಿವಮಾಯಿಯನ್ನು ಭಕ್ತಂ ವಿನ ಅರ್ಪಿತ ಆತ್ಮಾನಂ ಅಂದರೆ ಆತ್ಮಾರ್ಪಣವನ್ನು ಮಾಡಿದ ಭಕ್ತನೊಬ್ಬನಲ್ಲದೆ ಅಂದರೆ ತನ್ನನ್ನು ತಾನೇ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡವನು ಮಾತ್ರ ಅದನ್ನು ತಿಳಿಯಬಲ್ಲ ಅಂತೇಳಿ ತಯಾ ಸಮ್ಮೋಹ್ಯತೆ ಜಗತ್ ಉಳಿದ ಪ್ರಪಂಚವೆಲ್ಲವೂ ಕೂಡ ಆ ಮಾಯೆಯಿಂದಲೇ ಆವೃತವಾಗಿದೆ ತನ್ನಂತಾನು ಸಂಪೂರ್ಣ ಶಿವನಿಗೆ ಸಮರ್ಪಣೆ ಮಾಡಿದವನು ಮಾತ್ರ ಶಿವಮಾಯೆಯನ್ನು ತಿಳಿಯಬಹುದು ತಿಳಿಯಲು ಸಾಧ್ಯವಿದೆ ನಾರದೋ ಪಿಚಿರಂ ತಸ್ಥೌ ತತ್ರೇಷಾನುಗ್ರಹೇಣ ಪೂರ್ಣಮ್ಮತ್ಮ ತಪಸ್ತಸ್ ತಪಸ್ತತ್ಸ್ವ ವಿರರಾಮ ತಥೋ ಮುನಿ ನಾರದನು ಸಹ ಈಶ್ವರಾನುಗ್ರಹದಿಂದಲೇ ಅಲ್ಲಿಯೇ ಬಹಳ ಕಾಲ ಇದ್ದ ಚಿರಂ ತಸ್ಥೋ ತತ್ರ ಈಶಾನುಗ್ರಹೇಣ ಆಮೇಲೆ ತನ್ನ ತಪಸ್ಸಂಪೂರ್ಣವಾಯಿತು ತಿರ್ಥಿಳಿ ಅಲ್ಲಿಂದ ಹೊರಟು ಹೋದ ಪೂರ್ಣ ಮತ್ತ ತಪಸ್ತ ಸ್ವ ತನ್ನ ತಪಸ್ಸನ್ ವಿರಾಮ ಅದರಿಂದ ವಿರಮಿದ ತೋ ಮುನಿ ಬಳಿಕ ನಾರದ ಮುನಿಯು ಕಾಮ ಜಯ ನಿಜ ನಿಜ ಮರ್ವಿ ಭೂನ್ಮುನೀಶ್ವರ ವೃಥ ಇವ ವಿಗತ ಜ್ಞಾನ ಶಿವಮಾಯಾ ವಿಮೋಹಿತ ಶಿವಮಾಯೆಯಿಂದ ಮೋಹಿತನಾದ ನಾರದ ವಿವೇಕ ಶೂನ್ಯನಾಗಿ ಮನ್ಮಥನು ಸೋತು ಹೋದದು ತನ್ನ ಮಹಿಮೆಯಿಂದಲೇ ಅಂತ ಹೇಳಿದ್ರೆ ಇದು ವ್ಯರ್ಥವಾಗಿ ಅಹಂಕಾರ ಪಟ್ಟ ವೃಥ ಅಹಂಕಾರ ಪಟ್ಟ ತನ್ನಿಂದಲೇ ಅಂತೇಳಿ ಅಂದ್ಕೊಂಡ ಧನ್ಯ ಧನ್ಯ ಮಹಾಮಾಯಾ ಈಗ ನಾವು ಯಾವುದೇ ಆದರೂ ಕೆಲವೆಲ್ಲ ನಾವು ಅಂದುಕೊಂಡಾಗ ಆಗ್ತಾಯಿದೆ ಅಂಥೇಳಿ ಕೆಲವರು ಭಾವಿಸಿದರೆ ಅದು ತಮ್ಮಿಂದಾಗಿ ತಾವು ಅಂದ್ಕೊಂಡದ್ದೇ ತಾವು ಹೇಳಿದ್ದೇ ಆಯಿತು ತಾವು ಹೇಳಿದ ಘಟನೆಗಳೇ ನಡೆದುಹೋಯಿತು ಹ್ಞೂ ಅಂಥೇಳಿ ಅದು ತನ್ನ ಸಂಕಲ್ಪದಿಂದ ಆಯಿತು ತನ್ನ ತಪಶಕ್ತಿಯಷ್ಟು ಅಂತೇಳಿ ಅಂದ್ಕೊಂಡ್ರೆ ಅದು ಶಿವಮಾಯೆ ಅಂತ ನಾವು ತಿಳಿಯಬೇಕು ಯಾಕಂದರೆ ಎಲ್ಲ ಭಗವಂತನ ಮಹಿಮೆ ಆತ ಮಾಡಿದರೆ ಉಂಟು ಆತನು ಬ ದೇವನುಲ್ಲಿದರೆ ಕೊರಡು ಕೊನರುವುದಯ್ಯ ಅಂತೇಳಿದ್ದಾರೆ ಹ್ಞೂ ಅಂದರೆ ಹಗ್ಗ ಹಾವಾಗ್ತದೆ ಹಾವು ಹಗ್ಗ ಆಗ್ತದೆ ಆ ಭಗವಂತನ ಕೃಪೆ ಇದ್ದರೆ ಹ್ಞೂ ಮೂಕಂ ಕರೋತಿ ವಾಚಾಲಂ ಪಂಗುಮ್ ಲಂಘಯ್ಯ ತೇಗಿಂ ಯತ್ ಕೃಪಾದ ಮಹಂ ಅಂತೇಳಿ ಪರಮಾನಂದ ಮಾಧವಂ ಆ ಭಗವಂತನ ಕೃಪೆ ಇದ್ದರೆ ಮೂಕನು ಅತ್ಯಂತ ವಾಚಾಳಿಯಾಗಿಬಿಡ್ತಾನೆ ಹ್ಞೂ ಅಥವಾ ಮಾತುಗಾರನಾಗ್ತಾನೆ ಪಂಗುಮ್ ಲಂಘಯ್ಯ ತೇಗಿ ಮಾತಾಡ್ಲಿಕ್ಕೆ ಬಾರದವ ದೊಡ್ಡ ಮಾತುಗಾರ ಎನಿಸ್ಕೊಳ್ಬೋದು ನಡಿಲಿಕ್ಕೆ ಆಗಲಂತಹ ಕುಂಟ ಪರ್ವತವನ್ನೇ ಹಾರ್ ಆ ಭಗವಂತನ ಕೃಪೆ ಇದ್ದರೆ ಪರ್ವತದಿಂದಲೇ ನೆಗಿಬೋದು ಅಂಥೇಳಿ ಹಾಗೆಯೇ ಈ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಹೊಂದಿದವನಿಗೆ ಮಾತ್ರ ಇದು ಸಾಧ್ಯ ಹಾಗಾಗಿ ಯಾರು ಕೂಡ ತಮ್ಮ ತಮ್ಮ ಮಹಿಮೆ ಅಂತೇಳಿ ತಿಳಿಯಬಾರ್ದು ಅದು ಶಿವನ ಮಾಯೆ ಭಗವಂತನ ಮಾಯೆ ದೇವರ ಮಾಯೆ ದೇವರ ಶಕ್ತಿ ಅದರಿಂದಾಗಿ ನಾವು ಏನು ಘಟನೆಗಳು ನಡೀತಾಯಿವೆ ಅದೆಲ್ಲ ಅವನಿಂದಲೇ ಅಂತೇಳಿ ನಾವು ತಿಳಿದರೆ ಮಾತ್ರ ನಮಗೆ ನಿಜವಾದ ಅರಿವು ಆಗಿದೆ ಅಂಥೇಳಿ ಅರ್ಥ ನನ್ನಿಂದಲೇ ಆಗ್ತಾ ಇದೆ ಎಲ್ಲ ಅಂಥೇಳಿ ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ ಅಂಥವನಿಗೆ ಆ ಭಗವಂತನ ಸಂಪೂರ್ಣ ಸ್ವರೂಪದ ಅರಿವಾಗುವುದಿಲ್ಲ ಅವನ ಮಾಯೆಯ ಸ್ವರೂಪವು ಮಾಯ ಯಾವುದು ಸದಸದ ಸತ್ ಯಾವುದು ಅಸತ್ ಯಾವುದು ಅನ್ನತಕ್ಕಂಥ ವಿವೇಕ ಹಾಗೆಯೇ ಇವನು ತಾನೇ ಅಹಂಕಾರಪಟ್ಟ ನಾರದ ತನ್ನ ತಪಶಕ್ತಿಯಿಂದಲೇ ಕಾಮನನ್ನು ಗದ್ದ ನಾನು ಅಂತ ಹೇಳಿ ಧನ್ಯ ಧನ್ಯ ಮಹಾ ಶಾಂಭವೀ ಮುನಿಸದ್ಗತಿ ನಶ್ಯಂತ ವಿಷ್ಣುಬ್ರಹ್ಮ ದಯೋಪಿಲೆ ಮುಶ್ರೇಷ್ಠ ರೇ ಆ ಶಿವನ ಶಾಂಭವೀ ಮಾಯೇ ಧನ್ಯವಾದ ತದ್ಗತಿ ನಹಿ ಪಶ್ಯಂತಿ ವಿಷ್ಣು ಬ್ರಹ್ಮಾದಯೋಪಿ ಯಾಕೆ ಯಾಕಂತ ಹೇಳಿದರೆ ವಿಷ್ಣು ಬ್ರಹ್ಮಾದಿಗಳು ಕೂಡ ಅದರ ರೀತಿಯನ್ನು ಅದರ ಗತಿಯನ್ನು ತಿಳಿಯಲಾರರು ಹಾಗಾಗಿ ಆ ಶಿವಮಾಯೆ ಶಾಂಭವಿ ಧನ್ಯವಾದದ್ದು ಧನ್ಯಳು ಆಕೆ ಧನ್ಯ ಅಂತೇಳ ತಯ ಸಂಮೋಹಿತವ ನಾರದ ಮುನಿಸಮ ಕೈಲಾಂ ಪ್ರಯಯೌ ಶೀಘ್ರಂ ಸ್ವೃತ್ತ ಗದಿ ಮದೀ ಮುನಿಶ್ರೇಷ್ಠ ಅಂತ ನಾರದನು ಮುನಿಸಮ ನಾರದ ಮದಿ ಮದೌನಾಗಿ ಅಹಂಕಾರದಿಂದ ಮದಾಂಧನಾಗಿ ಮದಾಂಧತೆಯಿಂದ ತನ್ನ ವೃತ್ತಾಂತವನ್ನು ಹೇಳಬೇಕು ಅಂತೇಳಿ ಸವೃತ್ತಿ ಸ್ವೃತ್ತಮ ಗದಿತು ಹೇಳಲು ಕೈಲಾಸಂ ಪ್ರಯೌ ಆ ಮಾಯಿಂದ ಮೋಹಿಸಲ್ಪಟ್ಟವನಾಗಿ ತಯಾ ಸಮೋಹಿತ ಅತೀವ ಸಮೋಹಿತ ಕೈಲಾಸಂ ಶೀಘ್ರಂ ಪ್ರಯಯೌ ಬಹು ಬೇಗನೆ ಕೈಲಾಸಕ್ಕೆ ಹೊರಡ್ತಾನೆ ಹೋಗ್ತಾನೆ ಅಂದರೆ ತಾನು ಮಹಾತ್ಮ ಅಂದರೆ ಹೇಳಿಕೊಳ್ಳಿಕ್ಕೆ ಶಿವನ ಹತ್ರ ರುದ್ರಂ ನತ್ವಾಬ್ರವೀತ್ಸರ್ವ ಸ್ವೃತ್ತ ಗರ್ವವಾನ್ ಮುನಿ ಮತ್ವಾತ್ಮನ ಮಹಾತ್ಮನ ಸ್ವಪ್ರಭುಂಚ ಸ್ಮರಂಜಯ ತಾನು ಮಹಾತ್ಮನೆಂದು ತನ್ನ ಪ್ರಭಾವದಿಂದಲೇ ಮನ್ಮಥನು ಸೋತು ಓಡಿ ತಾನು ಸ್ಮರಣ ಗೆದ್ದಿದ್ದೇನೆ ಎನ್ನತಕ್ಕಂಥದ್ದನ್ನು ಗರಿವಿಷ್ಠನಾದಂತಹ ನಾರದ ಆ ರೀತಿಯಾಗಿ ತಿಳಿದು ನಮಸ್ಕರಿಸಿ ರುದ್ರಂನತ್ವ ಅಬ್ರವೀತ್ ಸರ್ವಂ ಸ್ವೃತ್ ತನ್ನ ಈ ವೃತ್ತಾಂತವನ್ನೆಲ್ಲ ಹೇಳಿಬಿಟ್ಟ ತೃತ್ ಶಂಕರ ಪ್ರಾಹನಾರದಂ ಭಕ್ತವತ್ಸಲ ಸ್ವಮಾಮೋಹಿ ಹೇತ್ವನಭಿಜ್ಞಂ ಭ್ರಷ್ಟಚೇತ ಸಂ ಸ್ವಮಯೋಹಿ ಹೇತ್ವನಭಿಜ್ಞಂ ಭ್ರಷ್ಟಚೇತಸ ಅದನ್ನು ಕೇಳಿ ಭಕ್ತವತ್ಸಲಾದ ಶಂಕರನು ತನ್ನ ಮಾಯನ್ನು ಮೋಹಿತನಾಗಿ ಕಾರಣ ತಿಳಿಯದೆ ಸ್ವಮಾ ಮೋಹಿ ಹೇತು ಅನಭಿಜ್ಞ ಕಾರಣವನ್ನು ತಿಳಿಯದೆ ಬುದ್ಧಿವೈಕಲ್ಯದಿಂದ ಭ್ರಷ್ಟಚೇತಸಂ ಹರಟುತ್ತಾ ಇರತಕ್ಕಂತಹ ಈ ನಾರದನ್ನ ಕುರಿತು ಹೀಗೆ ಹೇಳ್ತಾನೆ ತತ್ ಶುಕ್ ಶಂಕರ ಪ್ರಾಹ ನಾರದ ರುದ್ರ ಉಚ ನಾರದ ತಾತನಾರದ ಪ್ರಜನ್ಯಸ್ತ ಶೃಣು ಮದ್ವಚ ವಾಚ್ಯಮೇ ನರೇರಗ್ರೇ ವಿಶೇಷತ ಅಪ್ಪ ನಾರದ ನೀನು ಧನ್ಯನೇ ಸರಿ ಹೇ ತಾತ ನಾರದ ಪ್ರಾಜ್ಞಾ ಬುದ್ಧಿವಂತನೇ ಧನ್ಯ ತ್ವ ನೀನು ಧನ್ಯನು ಧನ್ಯನು ಶುಣು ಮಧ್ವಚ ನನ್ನ ಮಾತನ್ನು ಕೇಳು ವಾಚ್ಯಂ ಏವಂ ನ ಕಾಪಿ ಇದನ್ನು ಎಲ್ಲಿಯೂ ಹೇಳಬೇಡ ಮಾತ್ರ ಈಗ ಹೇಳಿದ್ದನ್ನು ನನ್ನತ್ರ ಹೇಳಿದ್ದೀಯಾ ಸರಿ ಇರಲಿ ಬಿಡು ನೀನು ಬೇರೆ ಯಾರತ್ರೂ ಹೀಗೆ ಹೇಳಿಕೋಗ್ಬೇಡ ನಾನು ಮನ್ಮಥನಗಿದ್ದಂಥ ಮಹಾತ್ಮ ಅಂತೇಳಿ ಹೇಳಿಕೋಗಬೇಡ ಹ್ಞೂ ನನ್ನ ತಪಸ್ಸಿನ ಪ್ರಭಾವ ಅಷ್ಟಿದೆ ಅಂಥೇಳಿ ಯಾಕೆ ಹರೆಯರಗ್ರೇ ವಿಶೇಷತಃ ಅದರಲ್ಲೂ ವಿಷ್ಣುವಿನ ಮುಂದೆ ಈ ಮಾತನ್ನು ಎತ್ತಬೇಡ ಪೃಚ್ಛ್ಯಮಾನಿ ನಬ್ರೂ ಯಾ ಸ್ವೃತ್ತೇ ಯದು ಮೇ ಯದು ಗೋಪ್ಯಂ ಗೋಪ್ಯಂ ಸರ್ವಥಾ ಹಿ ನೈವ ವಾಚ್ಯಂ ಕದಾಚನ ಪಾಪವನ್ನು ನಂಬಿಕೆಯನ್ನು ಹೋಗಲಾಡಿಸುವುದಿಲ್ಲ ಭಕ್ತ ಶಿವ ಹಾಂ ನನ್ನಿಂದ ಅಂತೇಳಿ ಹೇಳುವುದಿಲ್ಲ ಶಿವ ಹಾಗೆ ಹೇಳಿದರೆ ಅವನಿಗೆ ಬೇಸರ ಆಗಿಬಿಡ್ತದಲ್ಲ ನಿಜವನ್ನು ಹೇಳಿದರೆ ಇರಲಿ ಅವನು ಖುಷಿಯಾಗಿರಲಿ ಇದು ಕೆಲವು ಸಲ ಹೇಳ್ತಾರೆ ಹ್ಞೂ ಮನೆಯಲ್ಲಿ ಏನೋ ಪದಾರ್ಥ ಭಾಳ ಚೆನ್ನಾಗಿದೆ ಅಂತೇಳಿ ಹೇಳಿಬಿಡ್ತಾರೆ ಕೆಲವರು ಅಷ್ಟು ಉದಾರಿಗಳು ಆಮೇಲೆ ಮತ್ತೆ ಅಡುಗೆ ಮಾಡಿದರೂ ಊಟ ಮಾಡೋ ಗೊತ್ತಾಗ್ತದೆ ಅಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತೇಳಿ ಅಂದರೆ ಅಂತಹ ಶಿವನದ್ದು ಕೂಡ ಅವನು ಹೇಳಿಲ್ಲ ಇದು ತನ್ನ ಮಾಯಿಂದಾಗಿ ಆದಂಥದ್ದು ತನ್ನ ಮೊದಲಿನ ಹಿಂದಿನ ಘಟನೆಯಿಂದಾಗಿ ಆಗಿರ್ತಕ್ಕಂಥದ್ದು ಮನ್ಮಾತನ ಅಲ್ಲಿ ಕೆಲಸ ನಡೆಯುವುದಿಲ್ಲ ಆ ಪ್ರದೇಶದಲ್ಲಿ ತಾನು ಹಿಂದೆ ಕಾಮದಹನ ಮಾಡಿದ ಪ್ರದೇಶ ಅಂತೇಳಿ ಹಾಗಾಗಿ ಯಾರಿಗೂ ಕೂಡ ಅಲ್ಲಿ ಮನ್ಮಾತನ ಪ್ರಭಾವ ಬೀರುವುದಿಲ್ಲ ಆದರೆ ಅದನ್ನು ನೀನು ಹೇಳುವುದಿಲ್ಲ ಶಿವ ಯಾಕೆ ಅವನಿಗೆ ಖುಷಿಯಾಗಲಿ ಭಕ್ತನಿಗೆ ಆಗಲಿ ಮೆಚ್ಚಿದ್ದೇನೆ ನೀನು ಧನ್ಯನು ಆದರೆ ಈ ವಿಷಯವನ್ನು ಮಾತ್ರ ನೀನು ಹೀಗೆ ಮನ್ ಹತ್ರನ ಗೆದ್ದಿದ್ದಿ ಅಂತೇಳಿ ಬೇರೆ ಎಲ್ಲರೂ ಹೇಳಲಿಕ್ಕೆ ಹೋಗ್ಬೇಡ ಅದರಲ್ಲೂ ಮುಖ್ಯವಾಗಿ ವಿಷ್ಣುವಿನ ಹತ್ರ ಹೇಳಲಿಕ್ಕೆ ಹೋಗಬೇಡ ಅಂಥೇಳಿ ಶಿವ ಹೇಳ್ತಾನೆ ಪೃಚ್ಛಮಾನ ಅಪಿ ನಬ್ರೂಯ ಪ್ರಶ್ನಿಸಿದರೂ ಕೂಡ ವಿಷ್ಣು ನಿನ್ನ ಹತ್ರ ಕೇಳಿದರೂ ಕೂಡ ಅಥವಾ ಬೇರೆ ಯಾರಾದರೂ ಕೇಳಿದರೂ ಕೂಡ ಇದನ್ನು ಹೇಳಬಾರ್ದು ಸ್ವವೃತ್ತಮ್ ಮೇ ಯದುಕ್ತವ ಉತ್ತಮ ನನಗೆ ಯಾವ ನಿನ್ನ ಈ ವೃತ್ತ ಅಂತ ಅದನ್ನು ಹೇಳಬೇಡ ಗೋಪ್ಯಂ ಗೋಪ್ಯಂ ಸರ್ವಥಿ ನೈವ ವಾಚ್ಯಂ ಕಥಾಚನ ಈ ನಿನ್ನ ಸುದ್ದಿಯನ್ನು ನೀನು ಗುಟ್ಟಾಗಿಟ್ಟಿರಬೇಕು ರಹಸ್ಯವಾಗಿಟ್ಟಿರಬೇಕು ಸರ್ವಥ ಯಾವಾಗಲೂ ಇದ್ರ ಬಗ್ಗೆ ಎಲ್ಲಿಯೂ ಕೂಡ ನೀನು ಯಾವಾಗಲೂ ಇದನ್ನು ಬಾಯ್ ಬಿಡಬೇಡ ಹೇಳಬೇಡ ಅಂತೇಳಿ ಹೇಳ್ತಾನೆ ರುದ್ರ ಶಾಸ್ಮ್ಯಹಂ ತ್ವಾಂ ವಿಶೇಷೇಣ ಮೊಮ್ಮ ಪ್ರಿಯತಮೋ ಭವಾನ್ ವಿಷ್ಣು ಭಕ್ತೋ ಯತಸ್ತ್ವ ತದ್ಭಕ್ತೋ ತೀವ ಮೇಯನುಗಹ ನೋಡಿ ಹೇಗೆ ಹೇಳ್ತಾನೆ ಶಿವ ಅಂತೇಳಿ ಇದನ್ನು ನಾನು ನಿನಗೆ ಶಾಸ್ಮ್ಯಹಂ ಆ ಆಜ್ಞೆ ಎಂಬಂತೇಳಿ ಹೇಳ್ತಾ ಇದ್ದೀನಿ ಶಾಸನ ಎಂಬ ರೀತಿಯಲ್ಲಿ ಕಾನೂನು ಕಟ್ಟಳೆ ವಿಧಿ ನಿಯಮ ಆಜ್ಞೆ ಅಪ್ಪಣೆ ಎಂಬ ರೀತಿಯಲ್ಲಿ ಒತ್ತಾಯಪೂರ್ವಕವಾಗಿ ಆಗ್ರಹಪೂರ್ವಕವಾಗಿ ನಿನಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂದ್ರೆ ಇದನ್ನು ಇಲ್ಲಿಯೂ ಹೇಳಬೇಡ ಅಂಥೇಳಿ ಯಾಕೆ ಹೇಳ್ತಾ ಇದ್ದೇನೆ ಮೊಮ್ಮ ಪ್ರಿಯತಮಃ ಭವಾನ ಯಾಕಂದರೆ ನೀನು ನನಗೆ ಬಹಳ ಬೇಕಾದವನು ಬಹಳ ಪ್ರಿಯತಮನು ನೀನು ನನಗೆ ಬಹಳ ಪ್ರಿಯ ಭಕ್ತನು ನೀನು ವಿಷ್ಣು ಭಕ್ತೋ ಯತಸ್ತಂ ಹೀ ಯಾಕಂದರೆ ನೀನು ವಿಷ್ಣು ಭಕ್ತನಲ್ವೇ ನಾರದ ಯಾವಾಗಲೂ ನಾರಾಯಣ ಮಂತ್ರವನ್ನೇ ಜಪಿಸ್ತಾ ಇರ್ತಾನೆ ಹರಿನಾರಾಯಣ ಹರಿನಾರಾಯಣ ಅಂಥೇಳಿ ಅಂತಹ ವಿಷ್ಣು ಭಕ್ತ ತದ್ಭಕ್ತೋ ಅತೀವ ಮೇ ಅನುಗ್ರಹ ವಿಷ್ಣು ಭಕ್ತನು ನನಗೆ ವಿಶೇಷ ಪ್ರೀತಿಪಾತ್ರನು ಯಾಕಂದರೆ ನಾವು ಈ ಹಿಂದೆ ಮೊದಲನೇ ಸಂಹಿತೆಯಲ್ಲಿ ನೋಡಿದ್ದೇವೆ ಆ ಯಾವುದು ಮಹಾಲಿಂಗದ ಜ್ಯೋತಿರ್ಲಿಂಗದ ಉದ್ಭವ ಆದಾಗ ವಿಷ್ಣುವಿಗೆ ವರ ಕೊಡ್ತಾನೆ ಅವನು ಸತ್ಯವಾಕ್ಯನಾದ ಕಾರಣ ಪ್ರಾಮಾಣಿಕನಾಗಿ ಹೇಳಿದ ಕಾರಣ ಶಿವಲಿಂಗದ ಬುಡವನ್ನು ನೋಡಲಿಕ್ಕೆ ಆಗಲಿಲ್ಲ ಅಂಥೇಳಿ ಹೇಳಿದ ಕಾರಣ ಅವನಿಗೆ ಶಿವನ ವರ ಕೊಟ್ಟಿರ್ತಾನೆ ನಿನಗೆ ನನ್ನ ಹಾಗೆ ನನಗೆ ಸಮಾನವಾದಂತಹ ಎಲ್ಲ ಸ್ಥಾನಮಾನಗಳು ಎಲ್ಲ ಶಕ್ತಿ ಪ್ರಭಾವಗಳು ಸಿಗಲಿ ಲೋಕದಲ್ಲಿ ಎಲ್ಲರೂ ನೀನು ಎಲ್ಲರೂ ಕೂಡ ನಿನ್ನನ್ನು ಪೂಜಿಸಲಿ ನನಗೆ ಸಮಾನವಾದಂತಹ ಒಂದು ರೀತಿಯಲ್ಲಿ ನಿನ್ನನ್ನು ಕೂಡ ಪೂಜಿಸಲಿ ಅಂತೇಳಿ ವರ ಕೊಟ್ಟಿರ್ತಾನೆ ವಿಷ್ಣುವಿಗೆ ಹಾಗಾಗಿ ವಿಷ್ಣುವಿನ ಭಕ್ತ ಅಂತೇಳಿ ನನ್ನ ಭಕ್ತ ಅಂದರೆ ಇಲ್ಲ ನೀನು ಪರಮ ವಿಷ್ಣು ಭಕ್ತನಾಗಿದ್ದೀಯಾ ಹಾಗಾಗಿ ನನಗೆ ನೀನು ಅತ್ಯಂತ ಪ್ರಿಯತಮನಾಗಿದ್ದೀಯಾ ಹಾಗಾಗಿ ನಿನಗೆ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ ನೀನು ಮನ್ಮಥನನ್ನು ಗೆದ್ದಿದ್ದಿ ಅನ್ನತಕ್ಕಂಥ ವಿಚಾರವನ್ನು ಈವರೆಗೆ ನೀನು ಅಲ್ಲಿ ತಪಸ್ ಮಾಡಿದ ವೃತ್ತಾಂತದ ಈ ಒಂದು ಘಟನೆಗಳನ್ನು ನೀನು ಯಾರತ್ರೂ ಹೇಳಬೇಡ ಅದರಲ್ಲೂ ಮುಖ್ಯವಾಗಿ ಪ್ರಶ್ನಿಸಿದರೂ ಕೂಡ ಹೇಳಬೇಡ ಯಾರಾದರೂ ಅಂತೇಳಿ ಇದನ್ನು ನಾನು ಆಗ್ರಹಪೂರ್ವಕವಾಗಿ ಶಾಸನಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಅಂತೇಳಿ ಶಿವ ಹೇಳ್ತಾನೆ ಶಾಸ್ತಿ ಸ್ನೇತ್ಥಂ ಚಹುಶೋ ರುದ್ರಸ್ಸೂತಿಕರ ಪ್ರಭು ನಾರದೋ ನಹಿ ಮೇನೆ ಶಿವಮಿಮೋ ಸೂತಿಕರ ಸೂತಿ ಅಂದರೆ ಪ್ರಸೂತಿ ಸೃಷ್ಟಿ ಅದನ್ನು ಉಂಟು ಮಾಡತಕ್ಕಂಥ ಪ್ರಭು ರುದ್ರ ಸೃಷ್ಟಿಕರ್ತನು ಪ್ರಭುವಾದ ಶಿವನು ಈ ರೀತಿಯಾಗಿ ಸದಾಶಿವನು ಈ ರೀತಿಯಾಗಿ ಬಹು ವಿಧವಾಗಿ ಬುದ್ಧಿ ಹೇಳ್ತಾನೆ ಶಾಸ್ತಿ ಸ್ಮ ಹೇಳ್ತಾ ಇರ್ತಾನೆ ಅನುಶಾಸನ ಬೋಧನೆ ಮಾಡ್ತಾ ಇರ್ತಾನೆ ಶಾಸನ ಹೀಗೆ ವಿಧಿ ಹೀಗೆ ಅಂಥೇಳಿ ಹೀಗೆ ಮಾಡ್ಬೇಕು ನೀನು ಅಂತೇಳಿ ಇತ್ತಂಚ ಬಹುಶಃ ಬಹು ವಿಧವಾಗಿ ನಾರದು ನಾರದ ನ ಹಿತಮೇನೇ ಆದರೆ ಶಿವಮಾಯಾ ವಿಮೋಹಿತ ನಾರದ ಶಿವನ ಮಾಯೆಯಿಂದ ವಿಮೋಹಿತನಾಗಿದ್ದಂತಹ ನಾರದ ಇದನ್ನು ಹಿತವೆಂದು ತಿಳಿಯಲಿಲ್ಲ ತನಗೆ ಅವನು ಖುಷಿಯಾಗಲಿಲ್ಲ ಯಾಕಂದರೆ ತಾನು ಇಂಥವು ಅಂಥವು ಅಂತೇಳಿ ಹೇಳತಕ್ಕಂಥ ತನ್ನಿಂದ ಆದಂಥ ಸಾಧನೆಯನ್ನು ತಾನು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳಿಕ್ಕಾಗದಿದ್ದರೆ ಯಾವನಿಗಾದರೂ ಏನಾಗ್ತದೆ ಅದು ಮನಸ್ಸು ಒಪ್ಪುತ್ತದೆ ಅದಕ್ಕೆ ಹೇಳಬೇಡ ಅಂತೇಳಿ ಹೇಳಿದರೆ ಹಾಗೆ ನಾರದನಿಗೆ ಶಿವ ಮಾಯೆಯಿಂದ ಮೋಹಿಸಲ್ ಮೋಹಿತನಾದಂಥ ನಾರದನಿಗೆ ಇದು ಖುಷಿಯಾಗಲಿಲ್ಲ ಶಿವ ಹೇಳಿದ್ದು ಯಾರ ಹತ್ರ ಹೇಳಬೇಡ ಅಂತೇಳಿ ಪ್ರಬಲಾ ಭಾವಿನಿ ಕರ್ಮಗತಿರ್ಜೇಯ ವಿಚಕ್ಷಣೈ ನ ನಿವಾರ್ಯಾ ಜನೈಃ ಕೈಶ್ಚಿದಿ ಇಚ್ಛಾಶೈವ ಶಾಂಕರೀ ಈ ಕರ್ಮಗತಿ ಕರ್ಮಗತಿ ಪ್ರಬಲ ಭಾವಿನ ಅತ್ಯಂತ ಪ್ರಬಲವಾದದ್ದು ಅಂತೇಳಿ ತಿಳಿದವರು ಅರಿಯಬೇಕು ಜ್ಞೇಯ ವಿಚಕ್ಷಣೈ ಪ್ರಬಲವಾದದ್ದೆಂದು ಭಾವಿಸಬೇಕು ಪ್ರಭಾವ ಉಳ್ಳದ್ದು ಹ್ಞೂ ಪ್ರಬಲವಾದದ್ದು ಅತ್ಯಂತ ಪ್ರಭಾವ ಉಳ್ಳದ್ದು ಕೂಡ ಹ್ಞೂ ಅಂಥೇಳಿ ತಿಳಿಬೇಕು ಕರ್ಮದ ಗತಿಯನ್ನು ಬುದ್ಧಿವಂತರಾದವರು ವಿಚಕ್ಷಣರು ವಿಶೇಷವಾದ ಇಂದ್ರಿಯ ಶಕ್ತಿಗಳು ಉಳ್ಳಂಥವ್ರು ವಿಚಕ್ಷಣರು ಹ್ಞೂ ಚಕ್ಷು ಎಂಬಂತಹ ಅಂತ ಇಂದ್ರಿಯ ಶಕ್ತಿ ಅಂಥೇಳಿ ದೂರದೃಷ್ಟಿ ದಿವ್ಯದೃಷ್ಟಿ ಇರತಕ್ಕಂಥವ್ರು ಜ್ಞಾನಿಗಳು ಏನಂತಕ್ಕಂಥ ಅರ್ಥ ನ ನಿವಾರ್ಯ ಕೈಶ್ಚಿದಪಿ ಇಚ್ಛಾ ಸಾಂಕರಿ ಶಿವಮೋಹಿತನಾದಂತಹ ಯಾವುದು ಶಿವನ ಆ ಇಚ್ಛೆಯನ್ನು ಯಾರು ಕೂಡ ಮೀರಲಾರರು ಇಚ್ಛಾ ಶಾಂಕರಿ ಇಚ್ಛಾ ಸಾ ಕೈಚ್ಛಿದ್ ಯಾರಿಂದಲೂ ಕೂಡ ನ ಅನಿವಾರ್ಯ ಜನೈ ಯಾವ ವ್ಯಕ್ತಿಯಿಂದಲೂ ಕೂಡ ಯಾವ ಜನಗಳಿಂದಲೂ ಕೂಡ ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ ಶಿವನ ಇಚ್ಛೆಯನ್ನು ಭಗವದ್ ಇಚ್ಛೆಯನ್ನು ಮೀರಲಿಕ್ಕೆ ಹಾಗಾಗಿ ಗಹನ ಕರ್ಮಣೋಗತಿ ಅಂತೇಳಿ ಹೇಳಿದ್ದಾರೆ ಕಾಳ ತಸ್ಮೈ ನಮಃ ಕಾಳಪುರುಷನಾಥ ಭಗವಂತನಮಸ್ಕಾರ ಕರ್ಮದ ಗತಿಯು ಅತ್ಯಂತ ಗಹನವಾದ್ದು ಎನ್ನತಕ್ಕಂಥ ಅರ್ಥ ಇದೆ ಕಾಳಾ ತಸ್ ನಮಃ ತಸ್ ನಮಃ ಕರ್ಮಣಿ ಕಾಳಾಯ ತಸ್ ನಮಃ ಗಹನ ಕರ್ಮಣ ಗತಿ ಎನ್ನತಕ್ಕಂಥದ್ದು ತತಃ ಸ ಮುನಿವೋ ಹಿ ಬ್ರಹ್ಮಲೋಕ ಜಗಾ ವಿಧಿನ್ನ ಬ್ರವೀತ್ ಕಾ ಜಯ ಸ್ವಸ್ಥಲ ಆ ಆ ಮುನಿಶ್ರೇಷ್ಠ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ನಾರದ ತತ ಸಹ ಮುನಿವರ್ಯ ಹಿ ಬ್ರಹ್ಮಲೋಕಂ ಜಗಾಮಹ ವಿಧಿಂ ನತ್ವಾ ಅಬ್ರವೀತ್ ಕಾಮಜಯ ಸ್ವಸ್ಯ ತಪೋಬಲಾತ್ ಅಲ್ಲಿ ಬ್ರಹ್ಮನನ್ನು ವಿಧಿಯನ್ನು ನಮಸ್ಕರಿಸಿ ವಿಧಿ ಬ್ರಹ್ಮ ತನ್ನ ತಪಶಕ್ತಿಯಿಂದ ಮನ್ಮಥನನ್ನು ಜಯಿಸಿ ಅಂತ ವೃತ್ತಾಂತವನ್ನು ಅವನಿಗೆ ತಿಳಿಸ್ತಾನೆ ಶಿವ ಹೇಳಿದರೂ ಕೂಡ ಇವನು ಅದನ್ನು ಒಪ್ಪುವುದಿಲ್ಲ ಹೇಳಬಾರ್ದು ಅಂತೇಳಿ ಹೇಳಿದ್ದಾನೆ ತದಕರ್ಣ್ಯ ವಿಧಿ ಸೋಥಸ್ಮೃತ್ ಶಭುಪದಾಂಬುಜ್ಞಾ ತೇಧಸುತ ಅದನ್ನು ಕೇಳಿ ಬ್ರಹ್ಮ ತತ್ ಆಕರ್ಣ್ಯ ವಿಧಿ ಸಹ ಅಥ ಆವಳಿ ಸ್ಮೃವ ಶಂಭುಪದ ಶಿವನ ಪಾದಕಮಲವನ್ನು ಸ್ಮರಿಸಿ ಜ್ಞಾ ಕಾರಣ ತತ್ ನಿಷಿಷೇಧ ಸುತಮದಾ ಅದರ ಕಾರಣವೆಲ್ಲವನ್ನೂ ಅರಿತು ಆ ಶಿವನ ಅನುಗ್ರಹ ಅಂತೇಳಿ ಅರಿತು ಅಂದರೆ ಶಿವನ ಹಿಂದೆ ಅಲ್ಲಿ ಕೊಟ್ಟಂತಹ ಯಾವ ಒಂದು ಶಾಪ ದೇವೇಂದ್ರನಿಗೆ ಇದೆಯಾ ಇಲ್ಲಿ ತಪಸ್ಸನ್ನು ಭಂಗಪಡಿಸಲಿಕ್ಕೆ ಮೂಲಕ ಸಾಧ್ಯ ಇಲ್ಲ ಅಂಥೇಳಿ ಮನ್ಮಥನಿಗೆ ಕೊಟ್ಟಂತಹ ಒಂದು ಶಾಪ ಈ ಪ್ರದೇಶ ಯಾ ಇಲ್ಲಿ ನಿನ್ನ ಕೆಲಸ ನಡೆಯುವುದಿಲ್ಲ ಮನ್ಮಥನದು ಅಂತೇಳಿ ಇದೆಲ್ಲ ಅವನಿಗೆ ಬ್ರಹ್ಮನಿಗೆ ಗೊತ್ತಾಗಿ ಮಗನನ್ನು ಬೇಡವೆಂದು ತಡೆದ ಇದನ್ನು ಹೇಳಬೇಡ ನೀನು ಅಂಥೇಳಿ ಹ್ಞೂ ಯಾಕಂದರೆ ಹಿಂದಿನ ಘಟನೆ ಎಲ್ಲ ಬ್ರಹ್ಮನಿಗೆ ಸ್ಮರಣೆ ಅವನ ದಿವ್ಯದೃಷ್ಟಿಗೆ ಸಿಕ್ಕೀತದ ಮೇನೆ ಹಿ ನ ವಿಧ್ಯುಕ್ತಂ ನಾರದೋ ಜ್ಞಾನಿಸ್ತಮಃ ಶಿವಮಾಯಾಮೋಹಿತಶ್ಚ ರೂಢಚಿತ್ತಮದಾಂಕುರಹೋ ಜ್ಞಾನಿಗಳಲ್ಲಿ ಅಗ್ರೇ ಸತನಾದ ಆ ನಾರದನು ಜ್ಞಾನಿಸ್ತಮಃ ಜ್ಞಾನ ಇರುವ ಇರುವಂಥವರಲ್ಲಿ ಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂಥ ನಾರದನು ಶಿವನ ಮಾಯಾಪಾಶಕ್ಕೆ ಸಿಲುಕಿ ಶಿವಮಾಯಾಮೋಹಿತಶ್ಚ ರೂಢ ಚಿತ್ತ ಮದಾಂಕುರ ಮದ ಅಹಂಕಾರದಿಂದ ಕೂಡಿದಂತಹ ಚಿತ್ತವುಳ್ಳವನಾಗಿ ಮನಸ್ಸುಳ್ಳವನಾಗಿ ಅಹಂಕಾರದ ಮದ ಅಹಂಕಾರ ಅದರ ಅಂಕುರ ಮೊಳಕೆ ಅವನಲ್ಲಿಗ ಒಡೆದಿದೆ ಅಹಂಕಾರದ ಬೀಜವು ಮೊಳಕೆ ಒಡೆದಿರತಕ್ಕಂಥ ಮನಸ್ಸುಳ್ಳವನಾಗಿ ಶಿವಮಾಯೆಯನ್ನು ಮೋಹಿತನಾಗಿ ಈ ಜ್ಞಾನಶ್ರೇಷ್ಠನಾದ ನಾರದನು ವಿಧಿಯುಕ್ತವಾದ ಮಾತು ವಿಧಿ ಬ್ರಹ್ಮನಿಂದ ಹೇಳಲ್ಪಟ್ಟಂತಹ ಯಾವ ಮಾತಿದೆ ನಾರದ ಹೀಗೆ ನೀನು ಹೇಳಿಕೊಳ್ಬೇಡ ನಿನ್ನಂತ ನಿನ್ನ ನೀನು ಮಾಡಿದ್ದನ್ನು ಅಂಥೇಳಿ ಏನು ಬ್ರಹ್ಮ ಹೇಳಿದ ಅದು ಅವನಿಗೆ ಹಿತವೆನಿಸಲಿಲ್ಲ ಅಂತ ನ ಹಿತಮೇನೇ ಹಿತ ನ ಮೇನೇ ಅದನ್ನು ಹಿತವಾಗಿ ತನಗೆ ಹಿತವಾದದಂತ ಅನಿಸಲಿಲ್ಲ ಎಣಿಸಲಿಲ್ಲ ಅವನಿಗೆ ಖುಷಿಯಾಗಲಿಲ್ಲ ಶಿವೇಚ್ಛಾ ತಯಾದೃಶಿ ಲೋಕೇ ಭತ್ತೇವಿಸ ದ ಸಾಧ ಜ ತದಧೀನ ಜಗತ್ಸರ್ವ ವಚಸ್ತ ವಚಸ್ತಂತ್ಯಾಂ ಸ್ಥಿತಿ ಯತ ಶಿವನ ಇಚ್ಛೆ ಯಾವ ರೀತಿ ಇರುವುದೋ ಪ್ರಪಂಚದಲ್ಲಿ ಅದೇ ರೀತಿ ಆಗ್ತದೆ ಶಿವೇಚ್ಛಾ ತೀ ಶಿ ಶಿವೆಚ್ಛಾ ಶಿವೆಚ್ಛಾ ಯಶೀ ಶಿವೇಚ್ಛಾ ಯಾಶಿ ಲೋಕೆ ಅಲ್ಲಿ ತಕಾರ ಇಲ್ಲ ಅದು ಏನು ಮುದ್ರಣದೋಷ ಶಿವೇಚ್ಛಾ ಯಾದೃಶಿ ಲೋಕೆ ಶಿವನ ಇಚ್ಛೆ ಈ ಜಗತ್ತಿನಲ್ಲಿ ಏನಾಗಬೇಕು ಅಂತೇಳಿರ್ತದೋತ್ಯತ್ಯ ಹಿ ತಾದೃಶೀ ಅದೇ ಆಗ್ತದೆ ಹ್ಞೂ ಯಾದೃಶಿ ಲೋಕೆ ಭವತ್ಯ ಹಿ ತಾದೃಶಿ ತದಧೀನ याकंद्रेवन अधीनवादी जगतेलू कूड़ा बयसान अद आगद वचस्थ स्थित यत याक मेले जगते लू कूड़ा नि वचस्थ वचस्थन इन नि स्थित यत ವಿಷ್ಣುಲೋಕಂ ಯ ಮದಾಂ ವಿಷ್ಣುಲೋಕಷ್ಟೀ ಮದಾಂಕುರಮತ್ತದಿ ಸ್ವ ತದಗ್ರತ ನಾರದನ ಬಳಿಕ ಶೀಘ್ರವಾಗಿ ವಿಷ್ಣುಲೋಕಕ್ಕೆ ಹೋಗ್ತಾನೆ ಬುದ್ಧಿಹೀನನ ನಾರದ ವಿನಷ್ಟಧೀ ಮದಾಂಕುರಮನಾ ವೃತ್ತ ಗದಿತು ಮದಾಂಕುರಮನ ಮದ ಅಂತ ಮನಸ್ಸುಳ್ಳವನಾಗಿ ಅಹಂಕಾರದಿಂದ ವೃತ್ತಂ ಗದಿತು ಸ್ವಂ ತದಗ್ರತಃ ಮುಂದಕ್ಕೆ ತನ್ನ ಇದನ್ನು ಹೇಳಿಕೊಳ್ಳಿಕ್ಕೆ ವೃತ್ತಾಂತವನ್ನು ವೈಕುಂಠಕ್ಕೆ ಹೋಗ್ತಾರೆ ವಿಷ್ಣುವಿನ ಮುಂದೆ ಹೇಳಿಕೊಳ್ಳಿಕ್ಕೆ ತಸ್ಯ ಅಗ್ರತಃ ತದಗ್ರತಃ ಆಗಂತ ಮುನಿನ್ ದೃಷ್ಟ್ ನಾರದಂ ವಿಷ್ಣುರಾಧರಾ ಉತ್ಥಿತ್ಯಗ್ರೇ ಗತೋರಂ ತಂ ವಿಶ್ಲೇಷ ಜ್ಞಾತಹೇತುಕೋ ಇದೆಲ್ಲವನ್ನೂ ಮೊದಲೇ ಜ್ಞಾನದೃಷ್ಟಿಯಿಂದ ಅರಿತಂತಹ ಶ್ರೀಮನ್ನಾರಾಯಣನು ತನ್ನ ಬಳಿಗೆ ಬರ್ತಾ ನಾರದ ಮಹರ್ಷಿಯನ್ನು ಕಂಡು ಆಧರದಿಂದ ಜಗ್ಗನ ಎದ್ದು ಅವನನ್ನು ಮತ್ತಷ್ಟು ಹೆಚ್ಚು ಮಾಡುತ್ತಾನೆ ಅವನ ಏನು ಮಾಯೆ ವಿಷ್ಣು ಮಾಯೆಯನ್ನು ಸೇರಿಸಿಬಿಡ್ತಾನೆ ಹ್ಞೂ ಅಂದರೆ ನೀನೇ ದೊಡ್ಡವ ಅಂತೇಳಿ ಹೇಳಲಿಕ್ಕೆ ನಾರದನನ್ನು ಎದ್ದು ಅವನನ್ನು ಗೌರವಿಸ್ತಾನೆ ಸ್ವಾಸನೆ ಸಮೂ ಭಾವೇಶ್ಯ ಶಿವಪದಾಂಬುಜಂ ಹರಿಹ್ ಪ್ರಾಹ ವಚ ತಥ್ಯಂ ನಾರದಂ ಮದನಾಶನಂ ಆ ನಾರದನನ್ನು ತನ್ನ ಪೀಠದಲ್ಲೇ ಕೂರಿಸಿಕೊಳ್ತಾನೆ ತಾನು ಎದ್ದು ಬಿಟ್ಟು ತಾನು ಆಸನದಲ್ಲಿ ಅವನನ್ನು ಕೂತುಕೊಳಿಸ್ಕೊಂಡು ಶಿವನ ಪಾದಾರವೆಂದುಗಳನ್ನು ನೆನೆದು ಹರಿಹಿ ಪ್ರಾಹ ತಥ್ಯಂ ವಚಃ ಸತ್ಯವಾದ ಮಾತನ್ನು ಯಥಾರ್ಥವಾದ ಮಾತನ್ನು ಮದನಾಶನ ನಾರದನಿಗೆ ಅಹಂಕಾರವನ್ನು ನಾಶ ಮಾಡ್ತಕ್ಕಂಥ ಯಥಾರ್ಥವಾದ ಮಾತನ್ನು ಹೇಳ್ತಾನೆ ಅದೇನು ಅಂಥೇಳಿ ಮುಂದೆ ನೋಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ